ಸರ್ವ ದೇಶವು ಪುಣ್ಯ ದೇಶವು ಸರ್ವಕಾಲವು ಪರ್ವಕಾಲವು ಸರ್ವ ಜೀವರು ದಾನಪಾತ್ರರು ಮೂರು ಲೋಕದಲ್ಲಿ ಸರ್ವ ಮಾತುಗಳೆಲ್ಲ ಮಂತ್ರವು ಸರ್ವ ಕೆಲಸಗಳೆಲ್ಲ ಪೂಜೆಯು ಸರ್ವಮಂದ್ಯನ ವಿಮಲ ಮೂರ್ತಿ ಧ್ಯಾನವುಳ್ಳ ಬಗೆ ಈ ಪದ್ಯದಲ್ಲಿ ದಾಸರು ಸಕಲ ದೇಶ ಸಕಲ ಕಾಲ ಸಕಲ ಜೀವರಾಶಿಗಳು ಸಕಲ ಜೀವರಾಶಿಗಳು ಆಡುವಂತಹ ಮಾತು ಸಕಲ ಜೀವರಾಶಿಗಳು ಮಾಡುವಂತಹ ಎಲ್ಲ ಕೆಲಸಗಳು ಎಲ್ಲವನ್ನೂ ಕೂಡ ಸಾಧಕರು ಯಾವ ರೀತಿ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ಇದು ಈ ರೀತಿಯಾಗಿರುವಂಥ ಅನುಸಂಧಾನ ಯಾರಿಗೆ ಬರುತ್ತೆ ಅಂದರೆ ಶರ್ವ ವಂದ್ಯನ ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ ರುದ್ರದೇವರಿಂದಲೂ ಒಂದ್ಯನಾಗಿರುವಂತಹ ಪರಮಾತ್ಮ ಶರ್ವ ಅಂದರೆ ರುದ್ರದೇವರು ರುದ್ರದೇವರಿಂದಲೂ ವಂದ್ಯನಾಗಿರುವಂತಹ ಸರ್ವೋತ್ತಮನಾದ ದೋಷ ದೂರ ಗುಣಪರಿಪೂರ್ಣನಾದ ಪರಮಾತ್ಮನ ಧ್ಯಾನವನ್ನು ಸದಾಕಾಲ ಯಾರು ಮಾಡ್ತಾರೋ ಅಂತಹವನಿಗೆ ಸರ್ವದೇಶವು ಪುಣ್ಯ ದೇಶವು ಸರ್ವಕಾಲವು ಪರ್ವಕಾಲವು ಸರ್ವಜೀವರು ದಾನ ಮೂರು ಲೋಕದಲ್ಲಿ ಮೂರು ಲೋಕದಲ್ಲಿರುವಂತಹ ಸರ್ವಜೀವರು ಕೂಡ ಸತ್ಪಾತ್ರರೇ ದಾನಕ್ಕೆ ಸರ್ವ ಮಾತುಗಳೆಲ್ಲ ಮಂತ್ರವು ಅವರು ವ್ಯರ್ಥವಾಗಿರ್ತಕ್ಕಂಥ ಪ್ರಲಾಪಗಳನ್ನು ಮಾಡೋದೇ ಇಲ್ಲ ಆದ್ದರಿಂದ ಅವರಾಡುವ ಎಲ್ಲ ಮಾತುಗಳು ಕೂಡ ಮಂತ್ರ ತುಲ್ಯವಾಗಿ ಇರುತ್ತೆ ಸರ್ವ ಕೆಲಸಗಳು ಭಗವಂತನ ಪೂಜೆ ಅಂತ ಅನುಸಂಧಾನವನ್ನು ಮಾಡುತ್ತಾರೆ ಕಾಶಿ ಮೊದಲಾಗಿರುವಂತಹ ಪುಣ್ಯದೇಶಗಳು ಗ್ರಹಣ ಅಮಾವಾಸ್ಯೆ ಮೊದಲಾಗಿರುವಂತಹ ಪರ್ವಕಾಲಗಳು ವಿಶೇಷ ಅರ್ಹತೆಯನ್ನು ಹೊಂದಿರುವಂತಹ ಸತ್ಪಾತ್ರರು ಜ್ಞಾನಕ್ಕೆ ನಾರಾಯಣಾದಿ ಮಹಾಮಂತ್ರಗಳು ದೇವಪೂಜಾದಿ ಎಲ್ಲ ಕಾರ್ಯಗಳು ಕೂಡ ಪೂಜೆ ಅಂತ ತಿಳ್ಕೊಳ್ಳೋದು ಒಂದು ರೀತಿಯಾಗಿರುವಂತಹ ಅನುಸಂಧಾನ ನಿರಂತರವಾಗಿ ಭಗವಂತನನ್ನು ಧ್ಯಾನ ಮಾಡುವಂತಹ ಉತ್ತಮಾದಿ ಕಾರ್ಯಗಳಿಗೆ ಎಲ್ಲ ದೇಶವೂ ಕೂಡ ಪುಣ್ಯ ದೇಶವೇ ಎಲ್ಲ ಕಾಲವೂ ಪರವಕಾಲವೇ ಅಂತ ಈ ರೀತಿಯಾಗಿ ವರ್ಣನೆ ಮಾಡುವ ಮೂಲಕ ಭಗವಂತನ ಧ್ಯಾನದ ಮಹಿಮೆಯನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಈ ರೀತಿ ಸದಾಕಾಲ ಪರಮಾತ್ಪನನ್ನು ಹರಿಭಜನೆ ಮಾಡೋ ನಿರಂತರ ಅಂತ ಈ ರೀತಿಯಾಗಿರುವಂತಹ ಧ್ಯಾನಕ್ಕೆ ಅರ್ಹತೆ ಇಲ್ಲದೇ ಮಾತ್ರ ಪುಣ್ಯ ದೇಶ ಪರ್ವಕಾಲ ಮೊದಲಾಗಿರ್ತಕ್ಕಂಥ ವಿಶಿಷ್ಟ ಸ್ಥಳದಲ್ಲೇ ಭಗವಂತನನ್ನು ಚಿಂತನೆ ಮಾಡಬೇಕು ಸರ್ವಜೀವರು ದಾನ ಪಾತ್ರರು ಅಂದರೆ ಅನ್ನದಾನ ಉದಕದಾನ ಇತ್ಯಾದಿಗಳಿಗೆ ಅರ್ಹರು ಅಂತ ಹಸಿಡವರಿಗೆ ಅನ್ನ ಬಾಯಾರಿದವನಿಗೆ ನೀರು ದೇಶ ಕಾಲಾದಿಗಳ ವಿಧಿ ಮನಸ್ಸಿನ ಏಕಾಗ್ರತೆಗೆ ಅನಕೂಲ ಆಗಲಿ ಅನ್ನೋದು ಒಂದು ಉದ್ದೇಶ ಅದು ಸಿದ್ಧಿಸುವಂತಹ ದೇಶಕಾಲಗಳೆಲ್ಲವೂ ಕೂಡ ವಿಹಿತ ಅಂತಲೇ ಅರ್ಥ ಆದರೆ ಆ ದೇಶಕಾಲಗಳು ನಿಷಿದ್ಧ ಅಲ್ಲದೇ ಇರತಕ್ಕಂಥ ದೇಶಕಾಲಗಳು ಅದು ಉದ್ದೇಶ ಸರ್ವ ಮಾತುಗಳೆಲ್ಲ ಮಂತ್ರ ಅಂದರೆ ಶಬ್ದಗಳು ಶಬ್ದಗಳೇನು ವರ್ಣಗಳ ಸಮುದಾಯ ಪರಮಾತ್ಮ ಸರ್ವ ಶಬ್ದ ಅಕಾರದಿಂದ ಕ್ಷಕಾರದ ತನಕ ಐವತ್ತೊಂದು ವರ್ಣಗಳು ಕೂಡ ಪರಮಾತ್ಮನನ್ನೇ ಪರಮ ಮುಖ್ಯ ವೃತ್ತಿಯಿಂದ ಕೊಂಡಾಡ್ತಾ ಇದೆ ಆದ್ದರಿಂದ ಪ್ರತಿಯೊಂದು ವರ್ಣವೂ ಕೂಡ ಭಗವಂತನನ್ನೇ ಹೇಳ್ತಾ ಇದೆ ಭಗವದ್ವಾಚಕ ಅಂತ ಮಾತೃಕ ಮಂತ್ರಗಳಿಂದ ತಿಳಿಸ್ತಾರೆ ಆದ್ದರಿಂದ ಆ ವರ್ಣಗಳ ಸಮೂಹದಿಂದ ಪದಗಳು ಅವೆಲ್ಲವೂ ಕೂಡ ಮಂತ್ರ ಅಂದರೆ ಸತ್ಯವಾಗಿರುವಂಥದ್ದು ಅದಕ್ಕೆ ಉದಾಹರಣೆಯನ್ನು ತಿಳಿಸ್ತಾರೆ ಕನಕದಾಸರಿಗೆ ವ್ಯಾಸರಾಜರು ಉಪದೇಶ ಮಾಡಿರುವ ಕೋಣ ಅನ್ನೋ ಒಂದು ಮಾತು ಮಂತ್ರವಾಗಿ ಪರಿಣಮಿಸುವಂತಹ ಒಂದು ಪ್ರಸಂಗವನ್ನು ಹೇಳ್ತಾರೆ ಸರ್ವ ಕೆಲಸಗಳು ಅಂದರೆ ಅವರವರ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಸಕಲ ವಿಹಿತ ಕರ್ಮಗಳು ಅಂತ ಅರ್ಥ ಅವುಗಳನ್ನು ಆಚರಣೆ ಮಾಡಿ ಸಮರ್ಪಿಸುವುದೇ ಭಗವಂತನ ಪೂಜೆ ಸ್ವಕರ್ಮಣ ಸಮಭ್ಯರ್ಚ ಸಿದ್ಧಿಂಬಿನಂತಿ ಮಾನವ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ ಇಲ್ಲಿ ಸರ್ವ ಕೆಲಸಗಳು ಅನ್ನೋದಕ್ಕೆ ಹಿಂದಿನ ಸಂಧಿಗಳಲ್ಲಿ ಹೇಳಿರುವಂತಹ ಮಕ್ಕಳಾಡಿಸುವಾಗ ಮಡದಿಯೊಳ ಅಕ್ಕರದಿ ನಳಿವಾಗ ಹಯ್ಯಪಲ್ಲಕ್ಕಿ ಗಜ ಮೊದಲಾದ ವಾಹನಗಳ ಏರಿ ಅಥವಾ ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲೇ ಈ ರೀತಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ಭಗವಂತನ ಚಿಂತನೆಯನ್ನು ಮಾಡಬೇಕು ಆ ಎಲ್ಲ ಕೆಲಸಗಳು ಅಂತಲೂ ಅರ್ಥ ಅದೇ ರೀತಿಯಾಗಿ ಮನೆಯಲ್ಲಿ ಸ್ತ್ರೀಯರು ನಡೆಸುವಂತಹ ಎಲ್ಲ ಗೃಹ ಕೃತ್ಯ ಕೃತ್ಯಗಳು ಕೂಡ ಗೃಹ ಕರ್ಮವ ಬ್ಯಾ ಸರದಲೆ ಪರಮಹೋತ್ಸಾಹದನು ದಿರದಿ ಮಾಡುತ್ತಾ ಮೂ ಜಗದಿ ಮಹಿತನ ಸೇವೇದನು ತಲೆಮೋದಿ ಅಹರ್ಹರ್ ಮನದಿ ಸಮರ್ಪಿಸು ತಿಪ್ಪದೆ ಫಲವಿದು ಬಾಳುದು ಸರ್ವ ಕೆಲಸಗಳೆಲ್ಲ ಪೂಜೆಯು ಆ ಎಲ್ಲ ಕೆಲಸಗಳಲ್ಲೂ ಕೂಡ ನಹಂಕರ್ತ ಹರಿಕರ್ತ ಭಗವಂತನೇ ಅನಂತ ರೂಪಗಳಿಂದ ನಿಂತು ನನ್ನಲ್ಲಿ ಎಲ್ಲ ವಿಹಿತ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡಿದಾಗ ಅದಕ್ಕೆ ಪೂಜೆಯನ್ನು ಮೆರುಗು ಬರ್ತಾ ಇದೆ ಹೀಗೆ ಸದಾ ಕಾಲದಲ್ಲೂ ಕೂಡ ಭಗವಂತನನ್ನೇ ಚಿಂತನೆ ಮಾಡಬೇಕು ಬ್ರಹ್ಮಾದಿ ದೇವತೆಗಳಿಂದ ಋಣಜೀವರ ಪರ್ಯಂತ ಎಲ್ಲರೂ ಕೂಡ ಭಗವಂತನನ್ನು ಎಲ್ಲ ಸಾತ್ವಿಕರು ಕೂಡ ಸ್ತೋತ್ರ ಮಾಡಿದರೂ ಕೂಡ ಇಲ್ಲಿ ಶರ್ವಬಂಧನ ವಿಮಲ ಮೂರ್ತಿ ಧ್ಯಾನವುಳ್ಳ ಬಗೆಯಂತ ಶರ್ವ ಅಂದರೆ ರುದ್ರದೇವರು ಅಂತ ರುದ್ರದೇವರಿಂದಲೂ ಮಂದ್ಯನಾದ ಭಗವಂತ ಅಂತ ತಿಳಿಸ್ತಾನೆ ರುದ್ರದೇವ ತಾನು ಮಾಡುವಂತಹ ಕೆಲಸಗಳಿಗೆ ದೇಶ ಕಾಲ ಇದ್ಯಾವುದನ್ನು ಕೂಡ ಗಮನ ಕೊಡೋದಿಲ್ಲ ಯಾಕೆಂದರೆ ಅವನು ವಾಸ ಮಾಡೋದೇ ಅಪವಿತ್ರವಾಗಿರುವಂಥ ಸ್ಮಶಾನದಲ್ಲಿ ನಿಷಿದ್ಧವಾಗಿರುವಂತಹ ಪ್ರದೋಷ ಕಾಲದಲ್ಲಿ ಕರ್ಮಾಚರಣೆಯನ್ನು ಮಾಡ್ತಾನೆ ಅಪಾತ್ರರಾಗಿರ್ತಕ್ಕಂಥ ಭೂತ ಪ್ರೇತಾದಿ ಗಣಗಳಿಗೆ ತನ್ನ ಒಡನಾಟವನ್ನು ಕೊಡ್ತಾನೆ ಮಹಾ ಅಂತ ಕರೆಸ್ಕೊಳ್ಳುವಂತಹ ಸೋಹಂ ಅನ್ನ ಉಪದೇಶವನ್ನ ಭಗವಂತನ ಆಜ್ಞೆಯಂತೆ ಕೊಡ್ತಾನೆ ಇನ್ನು ಲಯ ಕಾರ್ಯ ಹಿಂಸಾಕ್ರಮವನ್ನು ಮಾಡ್ತಾನ ಅವನು ಮಾಡುವ ಕೆಲಸ ಆದರೂ ಕೂಡ ಅವೆಲ್ಲವನ್ನು ಭಗವಂತನಿಗೆ ಪೂಜೆ ಅಂತ ಅರ್ಪಣೆಯನ್ನು ಮಾಡ್ತಾನೆ ಪರಮ ವೈಷ್ಣವನಾಗಿರುವಂಥವನು ರುದ್ರದೇವರು ಆದ್ದರಿಂದ ಅದು ಪೂಜೆ ಅಂತಲೇ ಆಗತ್ತೆ ಯಾಕೆ ಅಂದರೆ ಸದಾ ವಿಶೇಷವಾಗಿ ಧ್ಯಾನ ಮಾಡ್ತಾರೆ ರುದ್ರದೇವರು ಅಂತ ವೇದಗಳೆ ಕೊಂಡಾಡ್ತಾ ಇದೆ ಏಕೋ ರುದ್ರೋ ನ ದ್ವಿತೀಯ ಯ ಒಬ್ಬ ಪರಮಾತ್ಮನನ್ನೇ ಸದಾಕಾಲ ನಿರಂತರವಾಗಿ ಧ್ಯಾನ ಮಾಡ್ತಾರೆ ರುದ್ರದೇವರು ಬೇರೆ ಏನನ್ನೂ ಆಲೋಚನೆ ಮಾಡೋದಿಲ್ಲ ಅಂತ ವೇದವೇ ರುದ್ರದೇವರ ಉಪಾಸನೆಯನ್ನು ತಿಳಿಸ್ತಾ ಇದೆ ದೃಷ್ಟಾಂತ ಕೊಡದಾದರೆ ಭಾಗವತ ಚತುರ್ಥ ಸ್ಕಂದದಲ್ಲಿ ದಕ್ಷಯಜ್ಞ ಪ್ರಸಂಗದಲ್ಲಿ ರುದ್ರದೇವರೇ ಭಗವಂತನಲ್ಲಿ ಹೇಳಿ ತನ್ನ ಆಚಾರವನ್ನ ಅರ್ಪಣೆ ಮಾಡಿ ಸಂತೋಷವನ್ನು ಪಡಿಸ್ತಾರೆ ನಾನು ನಿನ್ನ ಪಾದದಲ್ಲಿ ಭಕ್ತಿಯಿಂದ ಮನಸ್ಸನ್ನು ಇಟ್ಟವನು ಅಂತ ಭಗವಂತನಿಗೆ ರುದ್ರದೇವರು ಹೇಳುವಂತಹ ಮಾತು ಆಚಾರದ ವಿಷಯದಲ್ಲಿ ಲೋಕ ವಿಲಕ್ಷಣವಾಗಿ ಕಂಡರೂ ಕೂಡ ಅದನ್ನು ನೀನು ಅಂಗೀಕಾರ ಮಾಡಿದೆಯಾ ಒಪ್ಕೊಂಡಿದ್ಯಾ ಅಂತಾದಮೇಲೆ ಲೋಕದಲ್ಲಿ ಯಾರು ಏನೇ ನನ್ನನ್ನು ಆಕ್ಷೇಪಗಳನ್ನು ಮಾಡಿದರೂ ಕೂಡ ನಾನು ಅದನ್ನು ಪರಿಗಣನೆ ಮಾಡೋದಿಲ್ಲ ಲೆಕ್ಕಿಸೋದಿಲ್ಲ ಭಕ್ತ ಮಾಡುವಂಥ ಎಲ್ಲ ಕೆಲಸವನ್ನು ಕೂಡ ಭಗವಂತನ ಪೂಜೆ ಅಂತ ಸ್ವೀಕರಿಸ್ತಾನೆ ಅಂತ ಹೇಳಲಿಕ್ಕೆ ರುದ್ರದೇವರು ಉತ್ತಮ ಉದಾಹರಣೆ ಅದಕ್ಕೆ ಅದನ್ನು ತಿಳಿಸ್ಲಿಕ್ಕಾಗಿ ಶರ್ವಬಂಧನ ವಿಮಲ ಮೂರ್ತಿ ಧ್ಯಾನವುಳ್ಳವಾಗೇನು ಮಲ ಅಂದರೆ ದೋಷ ವಿಮಲ ಅಂದರೆ ದೋಷ ದೂರ ಗುಣಪರಿಪೂರ್ಣನಾದ ಪರಮಾತ್ಮನನ್ನು ರುದ್ರದೇವರು ಸದಾಕಾಲ ಸದಾ ನಿತ್ಯ ನಿರಂತರವಾಗಿ ಉಪಾಸನೆಯನ್ನು ಮಾಡ್ತಾರೆ ಅಂತ ತಿಳಿಸ್ತಾರೆ ಭಕ್ತನಿಗೆ ನಿರ್ವಾಜವಾಗಿ ಯಾರೋ ಭಗವಂತನನ್ನು ಸ್ತೋತ್ರ ಪೂಜಾ ಇತ್ಯಾದಿ ಎಲ್ಲ ಮಾಡ್ತಾರೋ ಅಂತಹ ಭಕ್ತನಿಗೆ ಭಗವಂತನ ಪೂಜೆಗೆ ಸರ್ವ ದೇಶ ಸರ್ವ ಕಾಲ ಎಲ್ಲವೂ ಕೂಡ ಯೋಗ್ಯವೇ ಎಲ್ಲ ಜೀವರು ಕೂಡ ದಾನ ಪಾತ್ರರು ಅವರಾಡುವಂತಹ ಎಲ್ಲ ಮಾತು ಕೂಡ ಮಂತ್ರತುಲ್ಯವಾಗಿರುವಂಥದ್ದು ಅವರು ಮಾಡುವಂತಹ ಎಲ್ಲ ಕರ್ಮಾಚರಣೆಯು ಕೂಡ ಪೂಜಾ ಅಥವಾ ಯಜ್ಞ ಯಜದೇವ ಪೂಜಾ ಅನ್ನೋ ಅರ್ಥದಲ್ಲಿ ಭಕ್ತರ ಆಚಾರವನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ನಿಂದನೆಯನ್ನು ಮಾಡಿದ್ರೆ ಯಾರು ನಿಂದನೆಯನ್ನು ಮಾಡ್ತಾರೋ ಅವರಿಗೇನು ಅರ್ಥ ಆಗತ್ತೆ ಹೊರತು ಭಕ್ತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳು ತಗಲೋದಿಲ್ಲ ಆದ್ದರಿಂದ ರುದ್ರದೇವರು ಹೇಳ್ತಾರೆ ಭಗವಂತ ನಾನು ನಿನ್ನ ಪಾದದಲ್ಲಿ ಸದಾ ಮನಸ್ಸನ್ನು ಇಟ್ಟು ಏಕಾಗ್ರತೆಯಿಂದ ನಿನ್ನೇ ಉಪಾಸನೆಯನ್ನು ಮಾಡುವಂಥವನು ಆಚಾರದ ವಿಚಾರದಲ್ಲಿ ಲೋಕ ವಿಲಕ್ಷಣ ಆದರೂ ಕೂಡ ಭಗವಂತ ನೀನು ಅದನ್ನು ಒಪ್ಪಿಕೊಂಡು ನಿನ್ನ ಆಜ್ಞೆ ಮಾಡಿರೋದ್ರಿಂದ ನಾನು ಅದೇ ರೀತಿಯಾಗಿ ವರ್ತನೆಯನ್ನು ಮಾಡಿದ್ದೀನಿ ಲೋಕದಲ್ಲಿ ಸಾವಿರ ಜನ ಸಾವಿರ ಮಾತುಗಳನ್ನು ಆಡಿದರೂ ಕೂಡ ನಾನು ಅದನ್ನು ಗಣನೆಗೆ ತಗೊಳ್ಳಲ್ಲ ಅಂತ ರುದ್ರದೇವರೇ ಹೇಳ್ತಾರೆ ರುದ್ರ ಅನ್ನೋ ಅಥವಾ ಶಿವ ಮಂಗಳಕರ ರುದ್ರದೇವರಿಗೆ ಶಿವ ಅಂತ ಹೆಸರು ಹೆಸರೇ ಮಂಗಳ ಅನ್ನೋದನ್ನು ಸೂಚನೆ ಮಾಡ್ತಾ ಇದೆ ಕೈಯಲ್ಲಿ ಕಪಾಲವನ್ನು ಬ್ರಹ್ಮ ಕಪಾಲವನ್ನು ಹಿಡಿದಿಯಾನೆ ಕೃತ್ತಿವಾಸ ಅಂದರೆ ಚರ್ಮಾಂಬರ ದಾರಿಯಾಗಿದ್ದಾನೆ ಮೈ ತುಂಬ ಭಸ್ಮವನ್ನು ಬಳಕೊಂಡಿದ್ದಾನೆ ಹಾವುಗಳನ್ನೇ ತನ್ನ ಭೂಷಣವನ್ನಾಗಿ ಧಾರಣೆ ಮಾಡಿದಾನೆ ವಿರೂಪ ಕ್ಷಾಂತ ಹೆಸರು ವಿರೂಪವಾಗಿರ್ತಕ್ಕಂಥ ಅಕ್ಷಿಯನ್ನು ಕಣ್ಣನ್ನು ಹೊಂದಿದವನು ಉಗ್ರ ಉಗ್ರ ರೂಪವನ್ನು ಹೊಂದಿದ್ದಾನೆ ಇದೆಲ್ಲ ಯಾಕೆ ಈ ರೀತಿಯಾಗಿ ರುದ್ರ ದೇವರು ಅಂದರೆ ಅಮಂಗಲಕರವಾಗಿರುವಂಥ ಸ್ಮಶಾನದಲ್ಲಿ ಪಿಶಾಚಿಗಳ ಜೊತೆಗೆ ಪಿಶಾಚ ಗಣದೊಂದಿಗೆ ತಿರುಗಾಡ್ತಾ ಇದ್ದರೂ ಕೂಡ ಅಮಂಗಲ ಆಚಾರ ನಡೆಸ್ತಾನೆ ಲೋಕ ನಿಂದನೆ ಮಾಡಿದ್ರೆ ಅದನ್ನು ಲೆಕ್ಕಿಸೋದಿಲ್ಲ ಭಗ ರುದ್ರದೇವರು ಭಗವಂತನ ಅನುಗ್ರಹದಿಂದ ಆಗ್ನೆಯಂತೆ ಜಗತ್ತಿನ ಗಣಯೇಯಂ ತ್ವತ್ಪರಾನುಗ್ರಹೇಣ ಭಗವಂತ ನಿನ್ನ ಪರಮಾನುಗ್ರಹದಿಂದ ನಾನು ಲೋಕ ನಿಂದನೆ ಮಾಡಿದ್ರೂ ಏನೂ ಪರಿಗಣನೆ ಮಾಡೋದಿಲ್ಲ ಶ್ರೀಮದಾಚಾರ್ಯ ಅದಕ್ಕೆ ಉತ್ತರವನ್ನು ಹೇಳ್ತಾರೆ ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಗರ್ಭಿಣಿಯರಾಗಿರುವಂತಹ ತ್ರಿಪುರ ಅಸುರಸ್ತ್ರೀಯರ ಹತ್ಯೆಯೂ ಕೂಡ ರುದ್ರದೇವರಿಂದ ನಡೆದೋಯಿತು ಜ್ಞಾನಿಗಳಿಗೆ ಇಂಥ ಪಾಪ ಅನ್ನೋದು ಯಾವತ್ತೂ ಲೇಪ ಆಗೋದಿಲ್ಲ ಆದರೂ ಸೇವಕ ತಪ್ಪು ಮಾಡಿದಾಗ ಒಡೆಯನಾಗಿರ್ತಕ್ಕಂಥವನು ಪ್ರಾಯಶ್ಚಿತ್ತವನ್ನು ವಿಧಿಸೋದು ಲೋಕದ ರೂಢಿಯಾಗಿರೋದ್ರಿಂದ ಅದಕ್ಕೆ ಅನುಗುಣವಾಗಿ ಭಗವಂತ ರುದ್ರದೇವರಿಗೆ ಪಿಶಾಚರ್ಯೆಯನ್ನು ಆಚರಣೆ ಮಾಡುವಂಥ ವ್ರತವನ್ನು ಅನುಷ್ಠಾನ ಮಾಡಬೇಕು ಅಂತ ಆಜ್ಞೆಯನ್ನು ಮಾಡಿದಾನೆ ಅಂತ ವರಾಹ ಪುರಾಣದ ಮಾತನ್ನು ತಿಳಿಸ್ತಾರೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಭಗವಂತನ ಅಂಗವನ್ನ ಆಶ್ರಯ ಮಾಡಿದವರು ಅಂಗಾಭಬದ್ಧರು ಅಂತ ಹೀಗೆ ಭಗವಂತ ಹಾಕಿಕೊಟ್ಟುವಂಥ ಧರ್ಮ ನಿಯಮಗಳನ್ನು ನಿಷ್ಠೆಯಿಂದ ಆಚರಿಸುವಂಥವರು ಎಲ್ಲ ದೇವಾನುದೇವತೆಗಳು ಅದೇ ರೀತಿಯಾಗಿ ರುದ್ರದೇವರು ಕೂಡ ರುದ್ರದೇವರು ಈ ಪಿಶಾಚ ಕಾರ್ಯವನ್ನು ಮಾಡೋದು ಭಗವಂತನಿಗೆ ಅತ್ಯಂತ ಇಷ್ಟ ಆಗಿದ್ದರಿಂದ ಅದು ರುದ್ರದೇವರಿಗೂ ಕೂಡ ಇಷ್ಟ ಆಯಿತು ಭಗವಂತನನ್ನು ಏಕಾಗ್ರಚಿತ್ತದಿಂದ ಭಕ್ತಿಯಿಂದ ಧ್ಯಾನ ಮಾಡ್ತಾ ಅಮಂಗಲ ಆಚಾರವನ್ನು ಮಾಡ್ತಾರೆ ರುದ್ರದೇವರು ಭಕ್ತಿಯಿಂದ ಹರಿಪಾದೋದಕವಾಗಿರುವಂಥ ಗಂಗೆಯನ್ನ ತಮ್ಮ ಶಿರಸ್ಸಿನಲ್ಲಿ ಧಾರಣೆ ಮಾಡಿ ಗಂಗಾಧರ ಅಂತ ಕರೆಸ್ಕೊಂಡು ಅಶಿವ ಅಮಂಗಲಕರವಾಗಿರ್ತಕ್ಕಂಥ ವೇಷದಲ್ಲಿದ್ದರೂ ಶಿವ ಮಂಗಳಕರ ಅಂತಲೇ ಕರೆಸ್ಕೋತಾರೆ ತೀರ್ಥೇನ ಮೂರನೇ ಅಧಿದೃತೇನ ಶಿವ ಶಿವೋ ಅಭೂತ್ ಅಂತ ಭಾಗವತವೇ ವರ್ಣನೆಯನ್ನು ಮಾಡ್ತಾರೆ ಇಂತಹ ಸರ್ವವಂದನ ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ ಏನೇ ಕಾರ್ಯಗಳನ್ನು ಮಾಡಿದರೂ ಕೂಡ ಸರ್ವಕಾಲವು ಪರ್ವಕಾಲವು ಸರ್ವ ದೇಶವು ಈ ರೀತಿಯಾಗಿ ಆಗ್ತಾಯಿದೆ ಇಲ್ಲಿ ಸರ್ವದೇಶವು ಪುಣ್ಯ ದೇಶವು ಅಂದರೆ ಜ್ಞಾನಿಯಾಗಿರ್ತಕ್ಕಂಥವನು ಧರ್ಮಾಚರಣೆಗೆ ಪುಣ್ಯ ದೇಶವನ್ನು ಆಚರಣೆ ಮಾಡೋದು ಉದ್ದೇಶ ಏನು ಅಂದರೆ ಹರಿದ್ಯಾನಕ್ಕೆ ಚಿತ್ತ ಏಕಾಗ್ರತೆಯನ್ನು ಸಾಧಿಸೋದು ಸುಲಭ ಕಾರಣಕ್ಕೆ ಹೊರತು ಪುಣ್ಯ ಲಾಭಕ್ಕಾಗಿ ಸರ್ವತಃ ಅಲ್ಲ ಪುಣ್ಯ ಲಾಭ ಅನ್ನೋದು ಧ್ಯಾನದಿಂದಲೇ ಆಗುವಂಥದ್ದು ಏಕಾಗ್ರತೆಗೆ ಪುಷ್ಟಿ ಕೊಡೋದರಿಂದ ಪುಣ್ಯದೇಶ ಅಂತ ಕರೆಸ್ಕೊಳತ್ತೆ ಹೀಗಾಗಿ ಅನಾಯಾಸವಾಗಿ ಹರಿದ್ಯಾನವನ್ನು ಮಾಡುವಂಥ ಅರ್ಹತೆಯನ್ನು ಹೊಂದಿರುವಂತಹ ಉತ್ತಮಾಧಿಕಾರಿಗಳಿಗೆ ಯಾವ ದೇಶ ಆದರೂ ಸರಿಯದು ಸರ್ವ ದೇಶವು ಪುಣ್ಯದೇಶವು ಏಕಾಗ್ರತೆ ಅನ್ನೋದು ಕೂಡತ್ತೆ ಎಲ್ಲ ದೇಶವೂ ಕೂಡ ಅವರಿಗೆ ಪುಣ್ಯ ದೇಶವೇ ಇನ್ನು ಸರ್ವಕಾಲವು ಪುಣ್ಯಕಾಲವು ಯಾರಿಗೆ ಅಂತ ಹೇಳಿದ್ರೆ ಜ್ಞಾನಿಗಳಿಗೆ ಅಂದರೆ ಉದಾಹರಣೆಗೆ ಶಾಸ್ತ್ರ ಹೇಳ್ತಾ ಇದೆ ಬ್ರಾಹ್ಮೆ ಮುಹೂರ್ತೆ ಚೋತ್ತಾಯ ಅಂತ ಧ್ಯಾನಕ್ಕೆ ಬ್ರಾಹ್ಮಿ ಮುಹೂರ್ತದ ಪುಣ್ಯಕಾಲವನ್ನು ಶಾಸ್ತ್ರ ಸಾಮಾನ್ಯರಿಗೆ ಹೇಳುತ್ತೆ ಆ ಕಾಲದಲ್ಲಿ ಏಕಾಗ್ರತೆ ಸುಲಭ ಕಾರಣಕ್ಕೆ ಆ ಕಾಲವನ್ನು ಶಾಸ್ತ್ರ ಹೇಳ್ತಾ ಇದೆ ಸ್ವತಃ ಏಕಾಗ್ರತೆಯನ್ನು ಸಾಧಿಸುವಂತಹ ಸಾಮರ್ಥ್ಯ ಹೊಂದಿರೋರಿಗೆ ಯಾವ ಕಾಲ ಸರಿಯೇ ಸರ್ವಕಾಲವು ಪುಣ್ಯಕಾಲವು ಎಲ್ಲ ಕಾಲವೂ ಕೂಡ ಪುಣ್ಯಕಾಲ ಎಲ್ಲ ಕಾಲದಲ್ಲೂ ಭಗವಂತನ ಧ್ಯಾನವನ್ನು ಮಾಡಲಿಕ್ಕೆ ಅವರಿಗೆ ಸಾಮರ್ಥ್ಯ ಅನ್ನೋದಿರುತ್ತೆ ಆದ್ದರಿಂದ ದಕ್ಷಿಣಾಯನ ಕೃಷ್ಣ ಪಕ್ಷದಲ್ಲಿ ಜಯತೀರ್ಥರು ಹರಿಧ್ಯಾಾನ ಮಾಡುತ್ತಾ ವೃಂದಾವನಸ್ಥರಾದರು ಭೀಷ್ಮಾಚಾರ್ಯರು ಉತ್ತರಾಯಣ ಬರೋದನ್ನು ಕಾದು ನಂತರದಲ್ಲಿ ಪ್ರಾಣೋತ್ಕ್ರಮಣವನ್ನು ಹೊಂದಿದರು ಈ ರೀತಿಯಾಗಿ ಸರ್ವಕಾಲವು ಪರ್ವಕಾಲವು ಅಥವಾ ಸರ್ವಕಾಲವು ಪುಣ್ಯಕಾಲವು ಅಂತ ದೃಷ್ಟಾಂತವನ್ನು ಕೊಡ್ತಾರೆ ಇನ್ನು ಸರ್ವ ಜೀವರು ದಾನ ಸ್ವೀಕಾರ ಮಾಡಿ ಸಂತುಷ್ಟನಾಗುವನು ದಾನ ಎಲ್ಲ ಜೀವರು ಕೂಡ ದಾನವನ್ನು ಪಡೆದಾಗ ಸಂತುಷ್ಟರಾಗ್ತಾರೆ ಆದ್ದರಿಂದ ಎಲ್ಲ ಜೀವರು ದಾನ ಪಾತ್ರರು ಹಾಗಾದರೆ ಅಪಾತ್ರರಿಗೆ ದಾನ ಮಾಡೋದನ್ನು ಶಾಸ್ತ್ರದಲ್ಲಿ ಯಾಕೆ ನಿಷಿದ್ಧ ಮಾಡಿದೆ ಅಂತ ಪ್ರಶ್ನೆ ಬಂದರೆ ಪಾತ್ರ ಅಪಾತ್ರ ವಿವೇಕವನ್ನು ಯಾಕೆ ಹೇಳಿದ್ದಾರೆ ಅಂದರೆ ಸಾತ್ವಿಕರಿಗೆ ಸಾತ್ವಿಕ ಪದಾರ್ಥ ದಾನ ಮಾಡಬೇಕು ತಾಮಸರಿಗೆ ತಾಮಸ ಪದಾರ್ಥವನ್ನು ದಾನ ಮಾಡಬೇಕು ಆದ್ದರಿಂದನೇ ಅವರು ಸಂತುಷ್ಟರಾಗ್ತಾರೆ ಹೊರತು ಸಾತ್ವಿಕರಿಗೆ ತಾಮಸ ಪದಾರ್ಥ ದಾನ ತಾಮಸರಿಗೆ ಸಾತ್ವಿಕ ಪದಾರ್ಥ ದಾನ ಮಾಡಿದರೆ ಅವರು ಸರ್ವತಾ ಸಂತುಷ್ಟರಾಗೋದಿಲ್ಲ ಹಸುವಿನಿಂದ ಪ್ರಾಣ ಹೋಗುವವನಿಗೆ ಅವನಿಗೆ ಅಮೃತ ಅನ್ನವನ್ನು ಸಂಜೀವಿನಿಯಂತೆ ಮತ್ತು ಪುನಃ ಚೈತನ್ಯವನ್ನು ಕೊಡುವಂತಹ ಅವನಿಗೆ ವಿಹಿತವಾಗಿರ್ತಕ್ಕಂಥ ಅನ್ನವನ್ನು ದಾನ ಮಾಡಬೇಕು ಅದೇ ವಿಷ ಕ್ರಿಮಿಗೆ ವಿಷವನ್ನೇ ನೀಡಬೇಕು ಅಂತ ಹೀಗೆ ಸರ್ವಜೀವರೂ ದಾನ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ಪದಾರ್ಥವನ್ನು ಅವರೊಳಗಿರುವ ಅಂತರ್ಯಾಮಿ ಭಗವಂತ ಸ್ವೀಕಾರ ಮಾಡಿ ಸಂತುಷ್ಟನಾಗಲಿ ಅಂತ ದಾನವನ್ನು ಮಾಡಬೇಕು ವಿಮಲ ಮೂರ್ತಿ ಧ್ಯಾನವುಳ್ಳವರಿಗೆ ಮಾತ್ರ ಇದು ಸಾಧ್ಯ ಸಾಮಾನ್ಯರಿಂದ ಈ ಆಗಿರುವಂತ ಚಿಂತನೆ ಅಸಾಧ್ಯ ಈ ಸಾತ್ವಿಕ ತಾಮಸ ಎಲ್ಲರಲ್ಲಿ ಅಂತರ್ಯಾಮಿಯಾಗಿರುವಂಥ ಭಗವಂತನಿಗೆ ಸಾತ್ವಿಕ ತಾಮಸ ಪದಾರ್ಥ ಎಲ್ಲವೂ ಕೂಡ ಏಕರೀತಿ ಅದರಲ್ಲಿರುವಂತಹ ಸ್ವಾಖ್ಯರಸವನ್ನೇ ತಾನು ಸ್ವೀಕಾರ ಮಾಡ್ತಾನೆ ದೇವತೆಗಳಿಗೆ ಅಪ್ರಾಕೃತ ರಸದ ವಿಭಾಗವನ್ನು ಕೊಡ್ತಾನೆ ಮನುಷ್ಯರಿಗೆ ಪ್ರಾಕೃತ ರಸ ವಿಶೇಷವನ್ನು ಉದಾಹರಣೆಗೆ ಒಂಟೆಗೆ ಬಾಳೆಹಣ್ಣು ಕೊಟ್ಟರೆ ಅದು ಸತ್ತು ಹೋಗುತ್ತೆ ಅದಕ್ಕೆ ಮುಳ್ಳು ಕಂಠಿನೇ ಕೊಡಬೇಕು ಹೀಗೆ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ಪದಾರ್ಥವನ್ನೇ ದಾನ ಮಾಡಬೇಕು ಆ ದಾನದಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತ ಇತ್ಯಾದಿ ಎಲ್ಲ ವಿಭಾಗಗಳಿದೆ ಈ ರೀತಿಯಾಗಿ ಸರ್ವಜೀವರು ದಾನ ಪಾತ್ರರು ಅವರವರಿಗೆ ಅವರವರಿಗೆ ಪದಾರ್ಥಗಳನ್ನೇ ದಾನ ಮಾಡಿದಾಗ ಮಾತ್ರ ಅವರು ಸಂತುಷ್ಟರಾಗ್ತಾರೆ ಅದೇ ರೀತಿಯಾಗಿ ಸರ್ವ ಮಂತ್ರವು ಧ್ಯಾನ ಮಾಡಬೇಕಾದ್ರೆ ಧ್ಯೇಯ ವಸ್ತುವನ್ನ ಅಂದರೆ ಧ್ಯಾನಕ್ಕೆ ಇರುವಂತಹ ವಸ್ತುವನ್ನ ಹೇಳುವಂತಹ ಒಂದು ಮಂತ್ರ ಬೇಕು ಅದಕ್ಕಿಂತ ಮೊದಲು ಧ್ಯಾನಮ್ ನಿಶ್ಚಿತ ತತ್ವಸ್ಥೆಯ ಮೊದಲಿಗೆ ತತ್ವ ಅನ್ನೋದಾಗಿರಬೇಕು ಮನಸ್ಸು ಬಾಣಕ್ಕೆ ಮಂತ್ರ ಬಿಲ್ಲಿದ್ದಂತೆ ಅದರಿಂದ ಹೊರಟ್ರೆ ಮನಸ್ಸು ಅನ್ನೋ ಬಾಣತನ್ನು ಲಕ್ಷ್ಯವಾಗಿರುವಂತಹ ಪರಮಾತ್ಮನ ಕಡೆಗೆ ವೇಗವಾಗಿ ಹೋಗಿ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಅಮಲಮೂರ್ತಿ ಧ್ಯಾನವನ್ನು ದೋಷದೂರ ಗುಣಪರಿಪೂರ್ಣನಾದ ಪರಮಾತ್ಮನನ್ನ ಧ್ಯಾನ ಮಾಡುವವನಿಗೆ ಆ ಮೂರ್ತಿಯನ್ನು ಯಾವ ಮಾತು ಕೂಡ ತಿಳಿಸ್ತಾ ಇದೆ ಅದು ಮಂತ್ರ ತುಲ್ಯವಾಗಿರುತ್ತೆ ಅಪ್ರಾಸಂಗಿಕವಾಗಿರುವಂತಹ ವ್ಯರ್ಥವಾದ ಮಾತುಗಳನ್ನು ಆ ಜ್ಞಾನಿಗಳು ಯಾವತ್ತೂ ಹೇಳೋದಿಲ್ಲ ಆಡೋದಿಲ್ಲ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಎಲ್ಲ ಮಾಯೆ ಅನ್ನೋದು ಒಂದು ಮಂತ್ರ ಮಾಯಾ ಅಂತೂ ವಿದ್ಯಾತ್ ಮಾಯೆ ಅಂದರೆ ಪ್ರಕೃತಿ ಇದ್ದ ಕುಂಬಾರ ಮಣ್ಣಿನಿಂದ ಮಡಕೆ ಮಾಡುವಂತೆ ಭಗವಂತ ಪ್ರಕೃತಿಯಿಂದ ಪ್ರಪಂಚವನ್ನು ನಿರ್ಮಾಣ ಮಾಡ್ತಾನೆ ಆದ್ದರಿಂದಲೇ ಪ್ರಪಂಚ ಮಾಯಿಕ ಮಾಯಾಮಯ ಅಂತ ಹರಿದ್ಯಾನವುಳ್ಳವನಿಗೆ ಈ ಮಾತು ಹೇಳೋದ್ರಿಂದ ಮಂತ್ರದಂತೆ ಆಗತ್ತೆ ಮಾಯಾ ಅಂದರೆ ಭಗವಂತನ ಇಚ್ಛೆ ಅಂತ ಭಗವಂತನ ತನ್ನ ಇಚ್ಛೆಯಂತೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಕೂಡ ಮಾಡ್ತಾನೆ ಇನ್ನು ಸರ್ವ ಕೆಲಸಗಳೆಲ್ಲ ಪೂಜೆಯು ನಾಹಂ ಕರ್ತ ಹರಿಗ್ ಕರ್ತ ತತ್ಪೂಜಾ ಕರ್ಮಚಾ ಕಿಲಂ ಅಂತ ಈ ರೀತಿಯಾಗಿ ಭಗವಂತನೇ ಅನಂತ ರೂಪಗಳಿಂದ ನಮ್ಮಲ್ಲಿ ನಿಂತು ಆಯ ಜೀವರ ಸ್ವರೂಪ ಯೋಗ್ಯತೆಯಂತೆ ಎಲ್ಲ ಕಾರ್ಯವನ್ನು ಮಾಡಿಸ್ತಾನೆ ಅಂತ ಯಾರು ಚಿಂತನೆ ಮಾಡ್ತಾರಲ್ಲ ಆಗ ಸರ್ವ ಕೆಲಸಗಳೆಲ್ಲ ಭಗವಂತನ ಪೂಜೆ ಆ ಎಲ್ಲ ಕಾರ್ಯಗಳನ್ನು ಕೂಡ ವಿಮಲ ಶರ್ವಮಂದಿರ ವಿಮಲಮೂರ್ತಿ ಧ್ಯಾನ ಉಳ್ಳವನೇನು ಮಾಡ್ತಾನೆ ಎಲ್ಲವನ್ನು ಕೇವಲ ಹರಿ ಪ್ರೀತ್ಯರ್ಥವಾಗಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿಯ ತಮ್ಮನ ಅನುಸಂಧಾನದಿಂದ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾನೆ ಆಗ ಭಗವಂತದನ್ನು ಸ್ವೀಕಾರ ಮಾಡಿ ಅಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಫಲವನ್ನು ಕೊಡ್ತಾನೆ ಪಾಪಕರ್ಮ ಮಾಡಿ ಅರ್ಪಣೆ ಮಾಡ್ಬೋದಾ ಅಂತ ಕೇಳಿದ್ರೆ ಅರ್ಪಣಾ ಭಾವದಿಂದ ಮಾಡಿದ್ದು ಪಾಪವೇ ಆಗೋದಿಲ್ಲ ಉದಾಹರಣೆಗೆ ಅಶ್ವತ್ಥಾಮಾಚಾರ್ಯರು ರುದ್ರಾವತಾರಿಗಳು ಆ ಶಿಬಿರ ದಾಹ ಮಾಡಿಸಿದ್ದು ಆಮೇಲೆ ದ್ರೌಪದಿಯ ಮಕ್ಕಳನ್ನ ಕೊಂದಿದ್ದು ಇದೆಲ್ಲ ಮಹಾಪಾಪ ಆದರೂ ಕೂಡ ದುರ್ಯೋಧನನಿಂದ ಸೇನಾಧಿಪತ್ಯದಲ್ಲಿ ಅಭಿಷಿಕ್ತನಾದ್ದರಿಂದ ಆ ದುರ್ಯೋಧನನ ಆಜ್ಞೆಯಂತೆ ಅವನಿಗಾಗಿ ಈ ಪಾಪಕರ್ಮವನ್ನು ಮಾಡಿದ್ದಾನೆ ದುರ್ಯೋಧನ ನಿನ್ನ ಕಿವಿಗಳಿಗೆ ಆನಂದದಾಯಕವಾಗಿರುವಂಥ ವಾರ್ತೆಯನ್ನು ಹೇಳ್ತಾ ಇದ್ದೀನಿ ನಾನು ಕೃಪಾಚಾರ್ಯರು ಕೃತವರ್ಮರು ಎಲ್ಲ ಸೇರಿ ಶಿಬಿರ ದಾಹವನ್ನು ಮಾಡಿ ದ್ರೌಪದಿ ಮಕ್ಕಳನ್ನು ಸಂಹಾರ ಮಾಡಿದ್ದೀವಿ ಅಂತ ಅಶ್ವಥಾಮಾಚಾರ ಹೇಳಿದಾಗ ದುರ್ಯೋಧನ ಹೇಳ್ತಾನೆ ಭೀಷ್ಮಾಚಾರ್ಯರಾಗಲಿ ಕರ್ಣನಾಗಲಿ ನಿನ್ನ ತಂದೆ ದ್ರೋಣಾಚಾರ್ಯರಾಗಲಿ ಮಾಡದೇ ಇರತಕ್ಕಂಥ ದೊಡ್ಡ ಸೇವೆಯನ್ನು ನೀವು ನನಗೆ ಉಪಕಾರವನ್ನು ಮಾಡಿದ್ದೀರಾ ನಿಮಗೆ ಒಳ್ಳೆಯದಾಗಲಿ ಸ್ವರ್ಗದಲ್ಲಿ ನಾವು ಭೇಟಿಯಾಗೋಣ ಅಂಥೇಳಿ ಆ ದುರ್ಯೋಧನ ತನ್ನ ದೇಹತ್ಯಾಗವನ್ನು ಮಾಡ್ತಾನೆ ತತ್ವಾಭಿಮಾನಿ ದೇವತೆಗಳು ದೈತ್ಯರೊಳಗೆ ನಿಂತು ಅವರಿಗಾಗಿ ಪಾಪಕರ್ಮವನ್ನು ಮಾಡಿ ಮಾಡಿಸ್ತಾರೆ ಅದೇ ರೀತಿಯಾಗಿ ಹೊರಗೂ ಅವರಿಗಾಗಿ ಪಾಪಕರ್ಮವನ್ನು ಮಾಡ್ತಾರೆ ಇದು ಭಗವಂತನ ಆಜ್ಞೆ ಭಗವಂತನಿಗೆ ಪ್ರೀತಿ ಇದನ್ನು ಅವರು ಪೂಜೆಯಂತ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾರೆ ಪ್ರಾರಬ್ಧ ಕರ್ಮವಶದಿಂದ ಭಗವಂತನನ್ನು ಮರೆತು ಪಾಪಕರ್ಮವನ್ನು ಜ್ಞಾನಿ ಮಾಡಿ ಅದನ್ನು ಸಮರ್ಪಣೆ ಮಾಡಿದ್ರೆ ಅದನ್ನು ಜ್ಞಾನಿಗೆ ಅತ್ಯಂತ ಪ್ರಿಯನಾದಂಥ ಭಗವಂತ ಕರುಣೆಯಿಂದ ತಾನೇ ಅದನ್ನು ಸ್ವೀಕಾರ ಮಾಡ್ತಾನೆ ಒಂದು ವೇಳೆ ಜ್ಞಾನಿ ಸಮರ್ಪಣೆ ಮಾಡುವುದನ್ನು ಮರೆದರೂ ಕೂಡ ಅವನು ಅದನ್ನು ಬಿಡೋದಿಲ್ಲ ತಾನು ಸ್ವೀಕಾರ ಮಾಡ್ತಾನೆ ಯಾಕೆ ಅಂದರೆ ಅದು ಕೂಡ ಭಗವಂತನೇ ಅನಂತ ರೂಪಗಳಿಂದ ನಿಂತು ನಡೆಸಿದ ಅನ್ನೋ ಅನುಸಂಧಾನ ಕರ್ಮ ಕೂಡ ಪೂಜೆ ಅಂತಲೇ ಕರೆಸ್ಕೊಳ್ತಾ ಇದೆ ಅಜ್ಞಾನಿಯಾದವನಿಗೆ ಎಲ್ಲ ಕರ್ಮಗಳು ಪೂಜೆಯನ್ನು ಅನುಸಂಧಾನ ಬರೋದಿಲ್ಲ ಆದರೆ ಜ್ಞಾನ ಸಾಧನೆಯನ್ನು ಮಾಡಬೇಕು ಅದಕ್ಕಾಗಿ ವಿಮಲಮೂರ್ತಿ ದೋಷದೂರ ಗುಣಪರಿಪೂರ್ಣನಾದ ಪರಮಾತ್ಮನನ್ನು ಸದಾ ಕಾಲ ಧ್ಯಾನ ಮಾಡಬೇಕು ಭಗವಂತನ ದಾಸರಾಗಬೇಕು ಈ ಜ್ಞಾನಿಯಾದವನು ಸದಾ ಕಾಲ ಹರಿಭಜನೆ ಮಾಡೋ ನಿರಂತರ ಅಂತ ಭಜ ಸೇವಾಯಾಮ್ ಅಂತ ಶ್ರವಣಂ ಕೀರ್ತನ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮ ನಿವೇದನಂ ಅಂತ ಜ್ಞಾನಿಗೆ ಹೀಗೆ ಸರ್ವ ದೇಶ ಸರ್ವಕಾಲ ಸರ್ವ ಎಲ್ಲವೂ ಕೂಡ ಪುಣ್ಯಕರವಾದರೂ ಎಲ್ಲ ಸಮಾನವೇ ಆಗಿದ್ದರೂ ಕೂಡ ಅಜ್ಞಾನಿಗೆ ಎಲ್ಲದರಲ್ಲೂ ತಾರತಮ್ಯ ಭಾವ ಭಗವಂತ ಸ್ವತಃ ಅತ್ಯಂತ ಪವಿತ್ರ ತಮನಾದವನು ಅವನ ಸನ್ನಿಧಾನದಿಂದಲೇ ದೇಶಕಾಲಾದಿಗಳೆಲ್ಲ ಪವಿತ್ರವಾಗಿರುವಂಥದ್ದು ಅವನ ಸನ್ನಿಧಾನ ಹೆಚ್ಚಾದಂತೆಲ್ಲ ಪವಿತ್ರತೆ ಅನ್ನೋದು ಹೆಚ್ಚಾಗತ್ತೆ ಅಲ್ಲಿ ಮಾಡಿರುವಂಥ ಸಾಧನೆಗೆ ಅಧಿಕವಾಗಿರುವಂತಹ ಫಲ ಸಿಗತ್ತೆ ತಾರತಮ್ಯ ದೇಶಕಾಲಾದಿ ವಸ್ತುಗಳ ಸ್ವಭಾವ ತಾರತಮ್ಯಕ್ಕೆ ಅನುಗುಣವಾಗಿ ಇರುತ್ತೆ ಅಂತ ಭಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರದನ್ನು ತಿಳಿಸ್ತಾರೆ ಎದ್ ಎದ್ ಹರೇ ಹೇ ಸನ್ನಿಹಿತಂ ಅಂದರೆ ಎಲ್ಲೆಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೋ ಉದಾಹರಣೆಗೆ ತಿರುಪತಿ ಸ್ವಯಂ ವ್ಯಕ್ತನಾಗಿ ಇರುವಂಥದ್ದು ಹೀಗೆ ಆಯಾ ಸ್ಥಳಗಳ ಮಹಾತ್ಮೆಯಿಂದ ಭಗವಂತ ವಿಶೇಷವಾಗಿ ಅಲ್ಲಿ ಸನ್ನಿಹಿತನಾಗಿದ್ದು ಅಲ್ಲಿ ಮಾಡಿರುವಂತಹ ಎಲ್ಲ ಕರ್ಮಗಳಿಗೂ ಕೂಡ ವಿಶೇಷ ಫಲವನ್ನು ಕೊಡ್ತಾನೆ ಭಗವಂತ ಸ್ವತಃ ಶುಚಿತಮೋ ವಿಷ್ಣುಹೋ ಸಾನ್ನಿಧ್ಯಕ್ಷ ಸ್ವಭಾವತಃ ಹೀಗೆ ಭಗವಂತ ಶುಚಿತಮ ಅವನ ಸ್ಮರಣೆ ಮಾಡಿದ್ರೆ ನಮ್ಮ ಎಲ್ಲ ದೋಷಗಳು ಕೂಡ ಪರಿಹಾರ ಆಗತ್ತೆ ಆದ್ದರಿಂದ ಸರ್ವವಂಧನ ವಿಮಲ ಮೂರ್ತಿ ಧ್ಯಾನವನ್ನು ಯಾರು ಹೊಂದಿರ್ತಾರೋ ಅಂಥವರಿಗೆ ಸರ್ವ ದೇಶವು ಪುಣ್ಯ ದೇಶವು ಸರ್ವಕಾಲವೂ ಪರ್ವಕಾಲವು ಸರ್ವ ಜೀವರು ಧನಪಾತ್ರರು ಮೂರು ಲೋಕದಳು ಅವರಾಡುವ ಮಾತುಗಳೆಲ್ಲ ಮಂತ್ರವು ಸರ್ವ ಕೆಲಸಗಳೆಲ್ಲ ಪೂಜೆಯು ಸರ್ವ ವಂದನ ವಿಮಲ ಮೂರ್ತಿ ಧ್ಯಾನವುಳ್ಳವಗೆ ಅಂತ ತಿಳಿಸ್ತಾರೆ